ಸಾಧಕನಾದವನು ಎರಡು ರೀತಿಯಾಗಿರ್ತಕ್ಕಂಥ ದೀಕ್ಷೆಗಳನ್ನು ಧಾರಣೆ ಮಾಡಬೇಕು ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಎರಡು ದೀಕ್ಷೆಗಳಿ ಹವು ಬಾಹ್ಯಾಂತರ ವೆನಪ ನಾಮಧರಿ ಬುಧರಿಂದರಿತು ದೀಕ್ಷಿತನಾಗೂ ದೀರ್ಘದ್ವೇಷಗಳ ಬಿಟ್ಟು ಹರಿಯೇ ಸರ್ವೋತ್ತಮ ಕ್ಷರಾಕ್ಷರ ಪುರುಷ ಪೂಜಿತ ಜನ್ಮಾದಿ ಅರವಿದೂರ ಸುಖಾತ್ಮ ಸರ್ವಗನೆಂದು ಸ್ಮರಿಸುತ್ತಿರೋನ್ ಬಾಹ್ಯ ದೀಕ್ಷೆ ಅಂತರ ದೀಕ್ಷೆ ಅಂತ ಎರಡು ದೀಕ್ಷೆಗಳಿಹವು ಅದನ್ನು ಬುಧರಿಂದ ರೀತು ದೀಕ್ಷಿತನಾಗೋನ್ ಜ್ಞಾನಿಗಳಿಂದ ದೀಕ್ಷೆಯ ವಿಚಾರವನ್ನು ತಿಳ್ಕೊಂಡು ನೀನು ದೀಕ್ಷೆಯನ್ನು ಸ್ವೀಕಾರ ಮಾಡೋನ್ ಯಾಕೆ ಮಾಡಬೇಕು ಅಂದರೆ ವೇದಾಧಿಕಾರ ಸಿದ್ಧಾರ್ಥಂ ವೇದಾಧಿಕಾರ ಸಿದ್ಧಿಯಾಗಬೇಕು ಅಂತಾದರೆ ಈ ಎರಡು ದೀಕ್ಷೆಗಳು ಕೂಡ ಅತ್ಯಂತ ಅವಶ್ಯಕ ವಿಷ್ಣು ರಹಸ್ಯದಲ್ಲಿ ಹೈಗ್ರೀವ ರೂಪಿ ಪರಮಾತ್ಮ ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶವನ್ನು ಮಾಡ್ತಾನೆ ತಂತ್ರು ದೀಕ್ಷಿತ ಎಚ್ಚಂತೆ ಹೆರಿ ದೀಕ್ಷಾ ಹಿ ಪ್ರೋಕ್ತ ಬಾಹ್ಯ ಅಭ್ಯಂತರ ಭೇದತಃ ಪಂಚರಾತ್ರಾಗಮದಲ್ಲಿ ಅಧಿಕಾರಿಗಳು ವೈಷ್ಣವ ದೀಕ್ಷೆಯನ್ನು ಹೊಂದಿರಬೇಕು ಅಂತ ಹೇಳಿದೆ ಆ ದೀಕ್ಷೆಗಳು ಎರಡು ಬಗೆ ಬಾಹ್ಯ ದೀಕ್ಷೆ ಮತ್ತು ಅಂತರ ದೀಕ್ಷೆ ಅಂತ ಅದನ್ನು ಬುಧರಿಂದ ರೀತು ದೀಕ್ಷಿತನಾಗು ಈ ಬಾಹ್ಯ ದೀಕ್ಷೆ ಅಥವಾ ಅಂತರ ದೀಕ್ಷೆಗಳ ಸ್ವರೂಪವನ್ನು ಮತ್ತು ಅವುಗಳ ಸ್ವೀಕಾರ ವಿಧಿಗಳನ್ನು ಯಾವ ರೀತಿ ಅಂತ ಜ್ಞಾನಿಗಳಿಂದ ತಿಳ್ಕೊಂಡು ನೀನು ದೀಕ್ಷಿತನಾಗು ದೀಕ್ಷೆಯನ್ನು ಧಾರಣೆ ಮಾಡೋ ಎಲ್ಲ ದುಃಖಗಳನ್ನು ಪರಿಹಾರ ಮಾಡುವಂತ ವೈಷ್ಣವ ದೀಕ್ಷೆಯನ್ನು ಪಡೆಯದೇ ಇದ್ದವರು ಯಾವತ್ತು ಗರ್ಭವಾಸ ಜನನ ಮರಣ ದಾರಿದ್ರ್ಯ ಪಾಪಗಳಿಂದ ದೂಷಿತರಾಗ್ತಾರೆ ಅದರಿಂದ ಪರಿಹಾರವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹರಣದಲ್ಲಿ ತಿಳಿಸ್ತಾರೆ ನಾಮ ಚಿಹ್ನಾ ದಿನ ದೇಹೆ ವನ್ನಿನಾಚ ಸಾ ಬಾಹ್ಯ ಪ್ರೋಚ್ಯತೆ ದೀಕ್ಷಾ ಹೆಜ್ಞಾನಂ ಜ್ಞಾನಿನಾಮಪೀ ಹೊರಗೆ ದೇಹದಲ್ಲಿ ಊರ್ದುಕೊಂಡ್ರ ದ್ವಾದಶ ಮುದ್ರೆಗಳನ್ನು ಮುದ್ರೆ ಅಥವಾ ಗೋಪೀಚಂದ್ರನದ ಮುದ್ರೆಗಳಿಂದ ಧರಿಸುವುದು ಬಾಹ್ಯ ದೀಕ್ಷೆ ಇದು ಜ್ಞಾನಿ ಅಜ್ಞಾನಿಗಳ ಇಬ್ಬರಿಗೂ ಕೂಡ ಅತ್ಯಂತ ಅವಶ್ಯಕ ಹಾಗಾದ್ರೆ ಅಂತರ ದೀಕ್ಷೆ ಯಾವುದು ಅಂದರೆ ಭಗವಂತ ಸರ್ವತಂತ್ರ ಸ್ವತಂತ್ರ ಅವನೇ ಸರ್ವೇಷ್ಠಾತ ಎಲ್ಲವನ್ನು ಕೊಡುವನು ಸರ್ವ ಅರಿಷ್ಟ ನಿವಾರಕಾದರೂ ಸರ್ವತಂತ್ರ ಸ್ವತಂತ್ರನಾದ ಭಗವಂತನೇ ಅವನೇ ಸರ್ವೋತ್ತಮ ಭೂತ ಭವಿಷ್ಯತ್ ವರ್ತಮಾನ ಎಲ್ಲ ಕಾಲದಲ್ಲೂ ಅವನೇ ಸ್ವತಂತ್ರ ನಾನು ಅವನ ದಾಸ ಮಮಸ್ವಾಮಿ ಸ್ವಾಮಿ ನಿತ್ಯಮ ಅವನೇ ಎಲ್ಲರಿಗೂ ಸ್ವಾಮಿ ನನ್ನ ಸ್ವಾಮಿನೂ ಅವನೆ ಸರ್ವಸ್ವೇ ಪತಿರೇ ವಚ ಈ ರೀತಿಯಾಗಿ ನಿಶ್ಚಯವಾಗಿ ತಿಳ್ಕೊಂಡು ಅದನ್ನು ಅನುಷ್ಠಾನ ಮಾಡೋದೇ ಅಂತರ ದೀಕ್ಷೆಯಂತೆ ಇದು ಜ್ಞಾನಿಗಳಿಗೆ ಅತ್ಯಂತ ಅವಶ್ಯಕ ಅಜ್ಞಾನಿಗಳಿಗೆ ಬಾಹ್ಯ ದೀಕ್ಷೆ ಅವಶ್ಯಕ ಆ ಬಾಹ್ಯ ದೀಕ್ಷೆಯನ್ನು ಧಾರಣೆ ಮಾಡಿ ಅದರಿಂದ ಭಗವಂತನಲ್ಲಿ ಭಕ್ತಿಯಾದಿಗಳನ್ನು ಮಾಡಿ ಅಂತರ ಗುರುಗಳ ಮೂಲಕ ಉಪದೇಶ್ನಾಗಿ ಆಮೇಲೆ ಪಡ್ಕೊಳ್ಳೋದು ಅಂತ ಹೀಗೆ ಅಂದರೆ ಅಂತರದಿಕ್ಷೆಯನ್ನು ಅಜ್ಞಾನಿಗಳಿಗೆ ಬೇಡ ಅಂತ ಈ ರೀತಿಯಲ್ಲಿ ಹೇಳಿಲ್ಲ ಆದರೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾಸು ದೀರ್ಘದ್ವೇಷಗಳ ಬಿಟ್ಟು ಅಂತ ದೀರ್ಘದ್ವೇಷವನ್ನು ಯಾವತ್ತು ಮಾಡಬಾರ್ದು ಅಂತ ಉತ್ತಮೇ ಕ್ಷಣಕೋಪಸ್ತು ಮಧ್ಯಮೇ ಘಟಿಕಾ ದ್ವಯಃ ಅದಮೇತು ಅಹೋರಾತ್ರಿ ಸ್ಯಾತ್ ಮಾರಣಾಂತಿಕೆ ಅಂತ ಉತ್ತಮೇ ಕ್ಷಣಕೋಪ ಉತ್ತಮನಾಗಿರ್ತಕ್ಕಂಥವ್ನು ಒಂದು ಕ್ಷಣ ಮಾತ್ರ ಕೋಪವನ್ನು ಮಾಡಬೇಕು ಮಧ್ಯಮನಾದವನು ಘಟಿಕಾ ದ್ವಯ ಅಂದರೆ ಎರಡು ಗಳಿಗೆ ಮಾತ್ರ ಅದ ಮೇತು ಅಹೋರಾತ್ರಿ ಅಧಮನಾಗಿರ್ತಕ್ಕಂಥವ್ನು ಒಂದು ರಾತ್ರಿ ಮತ್ತೆ ಮಾರನೇ ದಿನ ಬೆಳಗಾವ ಹೊತ್ತಿಗೆ ಆ ಕೋಪವನ್ನು ಅವನು ಮರಿಬೇಕು ಅಧ ಮಾದ ಆಗಿರ್ತಕ್ಕಂಥವನು ಮಾರಣಾಂತಿಕೆ ಅಂದರೆ ಸಯೋತನಕ ದ್ವೇಷವನ್ನು ಮಾಡ್ತಾನೆ ಈ ಕೋಪ ದ್ವೇಷ ಹೇಗಿರಬೇಕು ಅಂದರೆ ಉತ್ತಮನಾದವ್ರದ್ದು ಸಾತ್ವಿಕ ಕೋಪ ಆಗಿರಬೇಕು ಕ್ಷಣ ಉದಾಹರಣೆ ಕೊಡಬೇಕು ಅಂದರೆ ಗುರು ಶಿಷ್ಯನ ಮೇಲೆ ಅಧರ್ಮದ ಹಾದಿಯಿಂದ ಧರ್ಮದ ಕಡೆಗೆ ಕರೀಬೇಕು ಅಂತ ಆದರೆ ಅವಾಗ ನಯವಾಗಿ ಹೇಳಿದ್ರೆ ಅದು ಅಸಾಧ್ಯ ಆಗತ್ತೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಸಾತ್ವಿಕವಾದ ಕೋಪವನ್ನ ಪ್ರದರ್ಶನ ಮಾಡಲಿಕ್ಕೆ ಗುರುವಿಗೆ ಶಿಷ್ಯನ ಮೇಲೆ ಮಾಡೋದಕ್ಕೆ ಅವಕಾಶ ಇದೆ ತಾಯಿ ಮಕ್ಕಳ ಮೇಲೆ ಹೀಗೆ ಮಾಡುವಂಥದ್ದು ಸಾತ್ವಿಕ ಕೋಪ ಸಾಧಕನಾದವನು ಸಾಧನ ಮಾರ್ಗದಲ್ಲಿ ನಡೆಯುವಾಗ ಮೊದಲನೇ ಹೆಜ್ಜೆ ಅಂತಾದರೆ ಈ ದೀಕ್ಷಾ ಸ್ವೀಕಾರ ಅನ್ನೋದು ಅತ್ಯಂತ ಅವಶ್ಯಕ ಅದಕ್ಕೆ ಇಲ್ಲಿ ನವವಿಧ ದ್ವೇಷರಹಿತನಾಗಿರಬೇಕು ಅದಕ್ಕೆ ದೀರ್ಘ ದ್ವೇಷಗಳ ಬಿಟ್ಟು ಭಗವಂತನನ್ನಾಗಲಿ ಭಗವದ್ ಭಕ್ತರನ್ನಾಗಲಿ ಯಾರನ್ನು ಕೂಡ ದ್ವೇಷ ಮಾಡಬಾರ್ದು ದೀರ್ಘಕಾಲ ದ್ವೇಷ ಮಾಡಬಾರ್ದು ಅಂದರೆ ಏನು ದೀರ್ಘಕಾಲ ಅಂತ ಯಾಕೆ ಅಂದರೆ ಸ್ವಲ್ಪ ಕಾಲ ಮಾಡ್ಬೋದ ಅಂತ ಪ್ರಶ್ನೆ ಬಂದರೆ ಸ್ವಲ್ಪ ಕಾಲ ಎಲ್ಲ ಅಸ್ವತಂತ್ರ ವ್ಯಕ್ತಿಗಳು ಕೂಡ ಭಗವಂತನ ಪ್ರೇರಣೆಯಿಂದಲೇ ದ್ವೇಷ ಮಾಡೋದಿದೆ ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂದರೆ ಪಾರಿಜಾತ ಅಪರಣ ಪ್ರಸಂಗದಲ್ಲಿ ದೇವೇಂದ್ರ ನಾರದರ ಮುಂದೆ ಶ್ರೀಕೃಷ್ಣನನ್ನು ರಜಾ ತಮೋ ಗುಣಗಳಿಂದ ಆವೃತನಾಗಿ ತನ್ನ ಮೇಲೆ ತನಗೆ ನಿಯಂತ್ರಣ ಇಲ್ಲದೆ ಇರ್ತಕ್ಕಂಥವನು ಕಾಮರಾಗ ವಶನಾಗಿದ್ದಾನೆ ಅಂತೆಲ್ಲ ಒಂದು ಅಧ್ಯಾಯ ಪೂರ್ತಿ ನಿಂದನೆಯನ್ನು ಮಾಡ್ತಾನೆ ಆಮೇಲೆ ರುದ್ರ ಇಂದ್ರಾದಿ ಸಮಸ್ತ ದೇವತೆಗಳು ಸೇರಿ ಶ್ರೀಕೃಷ್ಣನೊಬ್ಬನ ಮುಂದೆ ಯುದ್ಧ ಮಾಡಿ ಸೋತು ಆ ಪಾರಿಜಾತ ಗಿಡವನ್ನು ಕೊನೆಗೆ ಒಪ್ಪಿಸ್ತಾರೆ ಲಕ್ಷ್ಮೀ ಶೋಭಾನದಲ್ಲಿ ವಾಜರಾಜರು ಹೇಳ್ತಾರೆ ಋಷ ಹಂಸ ಮೇಷ ಮಹಿಷಾ ಮೂಷಿಕ ವಾಹನ ವೇರಿ ಮಾನಿಸರಂತೆ ಸುಳಿಯುವ ಸುರಲೆಲ್ಲ ಯೇಸವ ದೇವೇಶ್ಯ ಮಣಿದಾರು ಕುಸುಮನಾಭನಿಗೆ ಸರಿಯು ಉಂಟೇನ್ ಅಂದರೆ ಕುಸುಮನಾಭ ಪದ್ಮನಾಭ ರೂಪಿ ಪರಮಾತ್ಮ ಪರಮಾತ್ಮನಿಗೆ ಯಾರೂ ಸರಿ ಇಲ್ಲ ಈ ರೀತಿಯಾಗಿ ಅಗ್ನರಿಗೆ ತತ್ವ ಮನದಟ್ಟಾಗಲಿ ಉದ್ದೇಶದಿಂದಲೇ ಭಗವಂತ ಈ ರೀತಿಯಾಗಿ ಲೀಲೆಯನ್ನು ತೋರಿಸ್ತಾನೆ ಭಗವಂತನ ಇಚ್ಛೆಯಿಂದ ವೈಷ್ಣವ ದೀಕ್ಷೆ ಹೊಂದಿದವರು ಕೂಡ ಕೆಲವೊಂದು ಸಲ ವಿಷ್ಣು ವೈಷ್ಣವ ದ್ವೇಷ ಮಾಡಿದ್ರೂ ಕೂಡ ಸೋತು ಪಶ್ಚಾತ್ತಾಪದಿಂದ ಇನ್ನೂ ಹೆಚ್ಚಿನ ಭಕ್ತಿಯನ್ನು ಮಾಡಿ ಭಗವಂತನಿಗೆ ಅತ್ಯಂತ ಪ್ರೀತಿಯಾಸ್ಪದರಾಗ್ತಾರೆ ಹಸುರಾವೇಶ ಪ್ರಯುಕ್ತ ದೇವತೆಗಳಲ್ಲಿ ಇಂಥ ತಾತ್ಕಾಲಿಕ ವಿಷ್ಣು ದ್ವೇಷ ಕಂಡುಬಂದಿದೆ ವಿಷ್ಣುವಿಗೂ ವಿಷ್ಣು ಭಕ್ತರಿಗೂ ಎಲ್ಲರಿಗೂ ಕೂಡ ಇದು ಇಷ್ಟವೇ ಆದರೆ ದೀರ್ಘದ್ವೇಷ ಮಾತ್ರ ಯಾವತ್ತೂ ಮಾಡಬಾರ್ದು ಅನ್ನೋದನ್ನು ತಿಳಿಸ್ಲಿಕ್ಕಾಗಲಿ ದೀರ್ಘದ್ವೇಷಗಳ ಬಿಟ್ಟು ಅಂತ ಇಲ್ಲಿ ಪ್ರಯೋಗವನ್ನು ಮಾಡ್ತಾರೆ ಈ ದೋಷ ದೂರತ್ವ ಗುಣಪರಿಪೂರ್ಣತ್ವ ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಆದ್ರಿಂದ ಪರಮಾತ್ಮ ದೋಷ ದೂರ ಗುಣಪರಿಪೂರ್ಣ ಅವನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷ ಎಂದೂ ಇಲ್ಲ ಈ ವಿಷ್ಣು ಭಕ್ತರು ಮಾಡುವಂಥ ಈ ತಾತ್ಕಾಲಿಕ ದ್ವೇಷ ದೇವತೆಗಳಲ್ಲಿ ಅಸುರಾವೇಶ ಪ್ರಯುಕ್ತ ಕಂಡು ಅಸುರಾವೇಶ ಇಲ್ಲದೆ ಇರ್ತಕ್ಕಂಥ ರುಜಿಯೋಗಿಗಳಲ್ಲಿ ಪರಶುಕ್ಲತ್ರೆಯಲ್ಲಿ ಸೇರಿರ್ತಕ್ಕಂಥ ಬ್ರಹ್ಮ ವಾಯು ಸರಸ್ವತಿ ಭಾರತಿ ಇವರಲ್ಲಿ ಯಾವತ್ತೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಪ್ರಸಕ್ತಿ ಅನ್ನೋದು ಕಂಡುಬರೋದಿಲ್ಲ ಪರಮಾತ್ಮ ಸರ್ವತಂತ ಸ್ವತಂತ್ರದಿಂದ ಅವನೇ ಸರ್ವೋತ್ತಮ ಕ್ಷರಪುರುಷರಿಗೂ ಅಕ್ಷರ ಪುರುಷ ಶಬ್ದ ವಾಚ್ಯಳಾಗಿರ್ತಕ್ಕಂಥ ಲಕ್ಷ್ಮೀದೇವಿಗೂ ದತ್ತ ತಾನೇ ಕೊಟ್ಟು ಅವರಿಂದ ತನ್ನ ಸೇವೆಯನ್ನು ಸ್ವೀ ಸ್ವೀಕಾರ ಮಾಡ್ತಾನೆ ಪರಮಾತ್ಮ ಅದಕ್ಕೆ ಹರಿಯೇ ಸರ್ವೋತ್ತಮ ಕ್ಷರ ಅಕ್ಷರ ಪುರುಷ ಪೂಜಿತ ಪಾದ ಜನ್ಮಾದಿ ಅರವಿದೂರ ಜನನ ಮರಣಾದಿ ದೋಷಗಳಿಂದ ವಿದೂರ ಅರ ದೋಷಗಳು ಜನನ ಮರಣಾದಿ ಯಾವುದೇ ದೋಷಗಳು ಕೂಡ ಪರಮಾತ್ಮನಲ್ಲಿ ಇಲ್ಲ ಸುಖ ಆತ್ಮ ಸುಖ ಸ್ವರೂಪನು ಸರ್ವಗ ಅಂದ್ರೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಇಂತಹ ಪರಮಾತ್ಮನನ್ನ ಸ್ಮರಣೆ ಮಾಡೋದೇ ಅಂತರ ದೀಕ್ಷೆ ಸದಾ ಅವನೇ ಸರ್ವೋತ್ತಮ ಈ ರೀತಿಯಾಗಿ ತಿಳ್ಕೊಳ್ಳೋದೇ ಇದು ಅಂತರ ದೀಕ್ಷೆ ಇದು ಅತ್ಯಂತ ಅವಶ್ಯಕ ಉದಾಹರಣೆಗೆ ಅಜಾಮಿಳನಂತೆ ಪ್ರಾರಬ್ಧ ಕರ್ಮದಿಂದ ಭಗವಂತನನ್ನು ಕೆಲವೊಂದು ಸಲ ಮರೆತರೂ ಕೂಡ ಭಗವಂತ ಕ್ಷಮಾ ಮಾಡ್ತಾನೆ ಅದಕ್ಕೆ ಸದಾ ಭಗವಂತನನ್ನು ಸ್ಮರಣೆ ಮಾಡಬೇಕು ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ ಅಂತ ಹೇಳಿದಂಗೆ ಸಂತತಂ ಚಿಂತೆಯೇ ನಂತಂ ಅಂಥಕಾಲೇ ವಿಶೇಷತಃ ಅಂತ ಶ್ರೀಮದ್ ಆಚಾರ್ಯ ತಿಳಿಸ್ದಂಗೆ ಸದಾ ನಿರಂತರವಾಗಿ ಪರಮಾತ್ಮನ ಸ್ಮರಣೆಯನ್ನು ಮಾಡಿದರೆ ಮಾತ್ರ ಅಂತ್ಯಕಾಲದಲ್ಲಿ ಸ್ಮರಣೆ ಬರೋದಕ್ಕೆ ಸಾಧ್ಯತೆ ಇಲ್ಲ ಅಂದರೆ ಇಲ್ಲ ಅಂತ ಆದ್ದರಿಂದ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ನಿರ್ದೊಂದೋ ನಿತ್ಯ ಸತ್ವಸ್ತೋ ನಿರ್ಯೋಗ ಕ್ಷೇಮ ಆತ್ಮವನ್ ಸುಖ ದುರ್ವಾ ದುಃಖಾದಿ ದ್ವಂದ್ವಗಳಿಗೆ ಹಿಗ್ಗದಿರು ಕುಗ್ಗದಿರು ನಿತ್ಯ ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣನಾಗಿರ್ತಕ್ಕಂಥ ಭಗವಂತನನ್ನು ಸದಾ ಸ್ಮರಣೆ ಮಾಡು ನಿಷಿದ್ಧ ಭೋಗ ಸಂಪಾದನೆ ಆ ರಕ್ಷಣೆಗಳಲ್ಲಿ ಯಾವತ್ತು ಆಸಕ್ತಿಯನ್ನು ಹೊಂದದೇ ಇರು ಆತ್ಮ ಸ್ವಾಮಿ ಭಗವಂತ ಅಂತಲೇ ಸ್ಮರಣೆ ಮಾಡು ಅದ್ವೈತ ಭಾವನೆ ಯಾವತ್ತೂ ಬೇಡ ಆಗ ಅಪರೋಕ್ಷ ಲಾಭ ಆಗತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಸದಾ ಭಗವಂತನ ಸ್ಮರಣೆ ಮಾಡ್ತಿದ್ರೆ ಒಂದು ದಿನ ಅಪ್ರೋಕ್ಷವನ್ನು ನೀಡೇ ನೀಡ್ತಾನೆ ಅಂತ ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ತಿಳಿಸ್ತಾರೆ ಆದ್ರಿಂದ ಇಲ್ಲಿ ದ್ರವ್ಯದ್ವೈತ ಭಾವಾದ್ವೈತ ಕ್ರಿಯಾದ್ವೈತ ಆ ಅದ್ವೈತಗಳಿರಲಿ ಅಂದರೆ ದ್ರವ್ಯಗಳಲ್ಲಿ ಇರುವ ಭಗವಂತನ ರೂಪಕ್ಕೂ ಭಾವಗಳಲ್ಲಿ ಭಗವಂತನ ರೂಪಕ್ಕೂ ಕ್ರಿಯೆಗಳಲ್ಲಿ ಭಗವಂತನ ರೂಪಕ್ಕೂ ಅದ್ವೈತ ಚಿಂತನೆ ಅಂತ ಇಲ್ಲಿ ಅದ್ವೈತ ಭಾವನೆ ಬೇಡ ಅಂತ ಹೇಳಿದ್ದು ಅಹಂ ಬ್ರಹ್ಮಾಸ್ಮಿ ಈ ರೀತಿಯಾಗಿ ಹೇಳ್ತಾರಲ್ಲ ಆ ರೀತಿಯಾಗಿರ್ತಕ್ಕಂಥ ಅದ್ವೈತ ಚಿಂತನೆ ಬೇಡ ಈ ದ್ರವ್ಯಾದ್ವ ದ್ರವ್ಯಾದ್ವೈತ ಭಾವಾದ್ವೈತ ಕ್ರಿಯಾದ್ವೈತ ಈ ಅದ್ವೈತ ಚಿಂತನೆ ಸಾಧಕರಿಗೆ ಅತ್ಯಂತ ಅವಶ್ಯಕ ಅಂತ ಹಿಂದಿನ ಸಂಧಿಗಳಲ್ಲಿ ತಿಳಿಸಿದ್ದಾರೆ ಆದ್ದರಿಂದ ಪರಮಾತ್ಮನೇ ಸರ್ವತಂತ್ರ ಸ್ವತಂತ್ರ ಅವನೇ ಸರ್ವೋತ್ತಮ ಈ ಎಲ್ಲ ಅಂತರ ಅವಶ್ಯಕ ಅದೇ ರೀತಿಯಾಗಿ ಬಾಹ್ಯದೀಕ್ಷೆಗಳು ಕೂಡ ಅತ್ಯಂತ ಅವಶ್ಯಕ ಮೋಕ್ಷದ ಮಾರ್ಗದಲ್ಲಿ ಹಾರಬೇಕಾದರೆ ಆ ಜೀವಾಕ್ಯ ಪಕ್ಷಿಗೆ ಈ ಎರಡೂ ದೀಕ್ಷೆಗಳು ಕೂಡ ಸದಾಚಾರ ಸದ್ವಿಚಾರ ಈ ಎರಡೂ ದೀಕ್ಷೆಗಳು ಕೂಡ ಅತ್ಯಂತ ಅವಶ್ಯಕ ಪಕ್ಷಿಗೆ ಎರಡು ರೆಕ್ಕೆಗಳು ಹೇಗೆ ಅವಶ್ಯಕವೋ ಹಾರಲಿಕ್ಕೆ ಹಾಗೆ ಮೋಕ್ಷದ ಕಡೆ ಹಾರಬೇಕು ಅಂತಾದರೆ ಒಂದು ರೆಕ್ಕೆ ಏನೇ ಹಾನಿಯಾದರೂ ಕೂಡ ಪಕ್ಷಿಗೆ ಹಾರುವ ಸಾಮರ್ಥ್ಯ ಅನ್ನೋದು ಕುಂಠಿತ ಆಗತ್ತೆ ಹಾರು ಹೋಗಬೇಕಾಗಲ್ಲ ಆದ್ದರಿಂದ ಈ ದೀಕ್ಷೆ ಬಾಹ್ಯ ದೀಕ್ಷೆ ಸದಾಚಾರ ಸದ್ವಿಚಾರದೆರಡೂ ಕೂಡ ಅತ್ಯಂತ ಅವಶ್ಯಕ ಆಗಲೇ ಮೋಕ್ಷ ಅನ್ನೋ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಅಂತ ತಿಳಿಸ್ತಾರೆ